ಶ್ರೀ ಗುರುಬ್ಜೋ ನಮಃ ಹರಿ ಹಿ ಓ ಶಿವಪುರಾಣದ ಮೊದಲನೆಯದಾದ ವಿದ್ಯೇಶ್ವರ ಸಮಿತಿಯಲ್ಲಿ ಏಳನೇ ಅಧ್ಯಾಯ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಜ ಈ ಏಳನೇ ಅಧ್ಯಾಯದಲ್ಲಿ ಕೈಲಾಸಕ್ಕೆ ಹೋದಂತಹ ದೇವತೆಗಳು ಅಂದರೆ ಯಾವಾಗ ವಿಷ್ಣು ಬ್ರಹ್ಮರು ಪಾಶುಪತಾಸ್ತ್ರ ವನ್ನ ಮತ್ತು ಮಹೇಶ್ವರಾಸ್ತ್ರವನ್ನು ಅಂದರೆ ವಿಷ್ಣುವು ಮಹೇಶ್ವರಾಸ್ತ್ರ ಬ್ರಹ್ಮ ಯಾವಾಗ ಪರಸ್ಪರ ಬಿಟ್ರೋ ಆವಾಗ ಲೋಕದಲ್ಲಿ ಇಡೀ ಅತ್ಯುಗ್ರವಾದಂತಹ ಪ್ರಕಾಶ ಉಂಟಾಗಿ ಎಲ್ಲರೂ ಹೆದರಿ ದೇವತೆಗಳೆಲ್ಲ ಇವು ಲೋಕವೇ ನಾಶ ಆಗ್ತದೆ ಅಂಥೇಳಿ ಬ್ರಹ್ಮಾಂಡವೇ ನಾಶ ಆಗ್ತದೆ ಅಂಥೇಳಿ ಈ ಯುದ್ಧ ವಿಚಾರವನ್ನು ಪರಮೇಶ್ವರನಿಗೆ ವಿಜ್ಞಾಪಿಸ್ತಾರೆ ಇದರಲ್ಲಿ ಈ ಕಥಾವಸ್ತಿ ಏನು ಅಂತೇಳಿ ಏಳನೇ ಅಧ್ಯಾಯದಲ್ಲಿ ಆಗ ಪರಶಿವನು ವಿಷ್ಣು ಬ್ರಹ್ಮರ ಮಧ್ಯದಲ್ಲಿ ಜ್ವಾಲಾ ಸ್ತಂಭ ರೂಪವಾಗಿ ಆವಿರ್ಭವಿಸುವಂಥದ್ದು ಸ್ತಂಭದ ಆದ್ಯಂತ್ಯಗಳನ್ನು ಪರೀಕ್ಷಿಸಬೇಕು ಅಂಥೇಳಿ ಬ್ರಹ್ಮ ವಿಷ್ಣುಗಳು ಬಯಸಿ ಅದಕ್ಕಾಗಿ ಪ್ರಯತ್ನಿಸುವಂಥದ್ದು ಮೂಲವನ್ನು ನೋಡಲು ಹೊರಟ ವಿಷ್ಣು ಕೃತಕೃತ್ಯನಾಗದೆ ಹಿಂತಿರುಗಲು ಬ್ರಹ್ಮನು ಸಹ ಅಗ್ರಭಾಗವನ್ನು ನೋಡಲು ಎಷ್ಟು ಸಹಸ್ರ ವರ್ಷಗಳು ಪ್ರಯತ್ನ ಸಾಧ್ಯವಾಗದೆ ಮೂಲವನ್ನು ನೋಡಲಿಕ್ಕೆ ವಿಷ್ಣು ಸಿಗಲಿಲ್ಲ ಅವನಿಗೂ ಅಂದರೆ ಬುಡವನ್ನು ಕೆಳಗಡೆ ಬ್ರಹ್ಮ ಮೇಲೆ ಹೋ ನೋಡಲಿಕ್ಕೆ ಹೋಗಿ ಅದರ ತುದಿ ಸಿಗಲಿಲ್ಲ ಎಷ್ಟು ಸಹಸ್ರ ವರ್ಷಗಳು ಪ್ರಯತ್ನ ಪಟ್ಟರೂ ಸಾಧ್ಯವಾಗದೆ ಶಿವ ಶಿರಸ್ಸಿನಿಂದ ಕೆಳಕ್ಕೆ ಬೀಳುತ್ತಾ ಇರತಕ್ಕಂಥ ಕೇತಕಿ ಪುಷ್ಪವನ್ನು ಕಂಡು ಅದರಿಂದ ವಿಷ್ಣುವಿನ ಎದುರಿಗೆ ಸುಳ್ಳು ಸಾಕ್ಷಿ ಹೇಳಿಸುವಂತಹದ್ದು ಶಿವನು ವಿಷ್ಣುವಿನ ಸತ್ಯತೆಗೆ ಮೆಚ್ಚಿ ಅಂದರೆ ವಿಷ್ಣು ಸತ್ಯವು ಹೇಳಿರ್ತಾನೆ ನಾನು ಬುಡ ನೋಡಲಿಲ್ಲ ಸಿಗಲಿಲ್ಲ ನನಗೆ ಅಂಥೇಳಿ ಆದರೆ ಬ್ರಹ್ಮ ಸುಳ್ಳು ಕೇದಗಿ ಪುಷ್ಪ ಕೇತಕಿ ಕೇದಗಿ ಅಥವಾ ಕೇತಕಿ ಪುಷ್ಪವನ್ನು ಸುಳ್ಳು ಸಾಕ್ಷಿ ಹೇಳಿಸಿ ಸುಳ್ಳು ಹೇಳ್ತಾನೆ ನೋಡಿದ್ದೇನೆ ಅಂಥೇಳಿ ಶಿವನು ವಿಷ್ಣುವಿನ ಸತ್ಯತೆಗೆ ಮಿಚ್ಚಿ ಅವನಿಗೆ ತನ್ನಂತೆಯೇ ಪೂಜಾದಿಗಳನ್ನು ಜನರು ಮಾಡುವಂತೆ ಅನುಗ್ರಹಿಸುವಂಥದ್ದು ಇದು ಇದರ ಕಥಾವಸ್ತು ಏಳನೇ ಅಧ್ಯಾಯ ಇದೆ ಶ್ರೀ ಓಂ ನಮಃ ಶಿವಾಯ ಅಥಶ್ರೀ ಶಿವಮಹಾಪುರಾಣೇ ವಿದ್ಯೇಶ್ವರ ಸಂಹಿತಾಂ ಸಪ್ತಮೋಧ್ಯಾ ಏಳನೇ ಅಧ್ಯಾಯ ಈಶ್ವರ ಉಚ ವತ್ಸಕ ಸ್ವಸ್ತಿ ವ ಕಚ್ಚಿ ವ ಶಾಸನಾತ್ ಜಗಚ್ಚ ದೇವತಾವಂಶ ಸ್ವಸ್ವಕರ್ಮಣಿ ಗಿನ್ನವೋ ಅಂದರೆ ವತ್ಸಕಾಹ ಎಲೈ ಪುತ್ರರೇ ನನ್ನ ಮಕ್ಕಳೇ ಅಂತೇಳಿ ದೇವತೆಗಳನ್ನು ಪ್ರೀತಿಯಿಂದ ಕರೀತಾನೆ ವಾತ್ಸಲ್ಯದಿಂದ ವತ್ಸಭಾವದಿಂದ ವಾತ್ಸಲ್ಯ ಅಂದರೆ ಹಾಗೆ ವತ್ಸ ಭಾವ ಅಂತೇಳಿ ಈಗ ಈಶ್ವರ ಹೇಳುವಂಥದ್ದು ದೇವತೆಗಳಿಗೆ ದೂರು ಕೊಡಲಿಕ್ಕೆ ಬಂದಂಥ ದೇವತೆಗಳಿಗೆ ಯುದ್ಧದ ಬಗ್ಗೆ ಬ್ರಹ್ಮ ಮತ್ತು ವಿಷ್ಣು ಇವರ ನಡುವಿನ ಯುದ್ಧದ ಬಗ್ಗೆ ಸ್ವಸ್ತಿ ವಹ ಹ್ಞೂ ಕಚ್ಚಿದ್ ವರ್ತತೆ ಮೊಮ್ಮ ಶಾಸನಾತ್ ಜಗತ್ ಚ ನನ್ನ ಶಾಸನದಿಂದ ನನ್ನ ನಿಯಮದಿಂದ ನಿಯಮದಂತೆ ಈ ಜಗತ್ತು ಹಾಗೆ ನೀವುಗಳೆಲ್ಲರೂ ಕೂಡ ಸುಖವಾಗಿದ್ದೀರಾ ಕಚ್ಚಿದ ವರ್ತತೆ ವಾಹ ಸ್ವಸ್ತಿ ಯುಷ್ಮಭ್ಯಂ ವಾಹ ನಿಮಗೆ ಕ್ಷೇಮ ಉಂಟೆ ಅಂಥೇಳಿ ಜಗತ್ತಿಗೂ ಕ್ಷೇಮ ಉಂಟೆ ನನ್ನ ನಿಯಮದಂತೆ ನಡೀತಾ ಇದೆಯೇ ದೇವತಾ ವಂಶ ಹಾಗೆ ದೇವತೆಗಳೆಲ್ಲ ದೇವಕಲವು ಕೂಡ ಸ್ವಸ್ವ ಕರ್ಮಣಿ ತನ್ನ ತನ್ನ ಕರ್ಮಗಳನ್ನು ಮಾಡುತ್ತಾ ವಾಯು ಬೀಸುವಂಥದ್ದು ಅಗ್ನಿ ಸುಡುವಂಥದ್ದು ಹೀಗೆ ಅವರವರ ಕರ್ಮವನ್ನು ನಿಯಮ ಪ್ರಕಾರವಾಗಿ ಕಾಲ ಪ್ರಕಾರವಾಗಿ ಮಾಡುತ್ತಾ ಇದ್ದೀರಾ ಕ್ಷೇಮದಿಂದ ಇದ್ದೀರಾ ಇದ್ದೀರಲ್ವೇ ಕಿಂ ನವಾ ಪ್ರಶ್ನೆ ಮಾಡ್ತಾನೆ ಪ್ರಾಗೇವ ವಿಜಿತ ಯುದ್ಧಂ ಬ್ರಹ್ಮ ವಿಷ್ಣುರ್ಮಯಾ ಸುರ ಸುರಾ ದೇವತೆಗಳೇ ನನಗೆ ಹಿಂದೆ ಗೊತ್ತಾಗಿದೆ ಪ್ರಾಕ್ ಯ ವಿಜಿತಂ ಯುದ್ಧಂ ಬ್ರಹ್ಮ ವಿಷ್ಣು ಬ್ರಹ್ಮವಿಷ್ಣುಗಳ ಯುದ್ಧ ನನಗೆ ತಿಳಿದಿದೆ ಭವತಾಂ ಅಭಿತಾಪೇನ ಪೌನರುಕ್ತೇನ ಭಾಷಿತಂ ನಿಮ್ಮ ವ್ಯಾಕುಲತೆಯಿಂದ ತಿರುಗಿ ಇನ್ನೊಮ್ಮೆ ನೀವು ಹೇಳಿದಾಗಾಯ್ತು ನಾನು ಕೇಳಿದಾಗಾಯ್ತಷ್ಟು ನಿಮ್ಮ ದುಃಖವನ್ನು ನೀವು ಹೇಳಿಕೊಳ್ಳಿ ಅಂಥೇಳಿ ನಾನು ಗೊತ್ತಿದೆ ಅಂತ ಮೊದಲೇ ಹೇಳಿಲ್ಲ ನೀವು ಹೇಳಿದ ನಂತರ ಈಗ ಹೇಳ್ತಾ ಇದ್ದೇನೆ ಅಂದರೆ ದುಃಖವನ್ನು ನಾವು ಹಂಚಬೇಕು ಹಂಚಿದಷ್ಟು ಅದು ಕಡಿಮೆ ಆಗ್ತದಂತೆ ಅದೇ ಸಂತೋಷವನ್ನು ನಾವು ಹಂಚಿದಷ್ಟು ಅದು ಇನ್ನಷ್ಟು ವರ್ಧಿಸುತ್ತದೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಹಾಗೆ इति माध्या कुमार सस्मया मध्व्या कुमारभाषयादं सपतिव्रजस्मयाध्या कुमार सोषयदंबाया सपतिसुरव्रजतियागी इसम्या अंदर स्मित नगु ನಗುವಿನೊಂದಿಗೆ ಅಂದರೆ ಮಂದಸ್ಮಿತನಾಗಿ ಅಂತೇಳಿ ಹ್ಞೂ ಮಾಧ್ವ ಕುಮಾರ ಪರಿಭಾಷಯ ಹೀಗೆ ಜಗನ್ಮಾತೆಯ ಪತಿಯಾದಂತಹ ಪರಮೇಶ್ವರ ಸ ಪತಿ ಹ್ಞೂ ಆ ದೇವತೆಗಳ ಸಮೂಹವನ್ನು ಸಮತೋಷಯತು ಅಂದರೆ ಅವರಿಗೆ ಸಂತೋಷವನ್ನು ಮಾಡಿದ ಚೆನ್ನಾಗಿ ಖುಷಿಯನ್ನು ಹರ್ಷವನ್ನು ಮಾಡಿದ ಅಂಬಾಯ ಸಹ ಪತಿ ಅಂಬಾಯ ಅಂದರೆ ಪಾರ್ವತೀಯ ಪತಿಯಾದಂತಹ ಪರಮೇಶ್ವರನು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹೇಳುವಂತಹ ಮಕ್ಕಳೇ ಅಂಥೇಳಿ ಪ್ರೀತಿಯಿಂದ ಹೇಳತಕ್ಕಂತಹ ಮಧುರವಾದ ಮಂದಹಾಸ ಪೂರ್ವಕವಾದಂತಹ ಮಾತುಗಳಿಂದ ದೇವತೆಗಳನ್ನು ಸಂತೋಷಪಡಿಸಿದ ಅಥ ಯುದ್ಧಾಂಗಣ ಗಂತ್ರ ಹರಿಧಾತ್ರೋರಧೀಶ್ವರ ಆಜ್ಞಾಪದ ಗಣೇಶಾಂ ಶತಮತ್ರ ಸಂಸದಿ ಬಳಿಕ ಈಶ್ವರ ಏನು ಮಾಡ್ತಾನೆ ಯುದ್ಧಾಂಗಣ ಗಂಟು ಯುದ್ಧ ರಂಗಕ್ಕೆ ಹೋಗ್ಲಿಕ್ಕೆ ಹರಿಧಾತ್ರೋ ಅಧೀಶ್ವರ ಬ್ರಹ್ಮ ವಿಷ್ಣುಗಳು ಯುದ್ಧ ಮಾಡ್ತಾ ಇರತಕ್ಕಂತಹ ಯುದ್ಧಾಂಗಣಕ್ಕೆ ಹೋಗ್ಲಿಕ್ಕೆ ಗಣಗಳ ಅಧಿಪತಿ ಅಂತ ಈಶ್ವರ ಆಜ್ಞಾಪತ್ ಗಣೇಶಾಂ ಗಣಗಳ ಬೇರೆ ಬೇರೆ ನೂರು ಗಣಗಳಿಗೆ ಶತಮ ಗಣೇಶಾಂಥ ಶತಮ ತತ್ರ ಇವ ಸಂಸದಿ ನೂರು ಬೇರೆ ಬೇರೆ ಗಣಗಳ ಅಧಿಪತಿಗಳಿಗೆ ಅವನು ಅದೇ ಸಭೆಯಲ್ಲಿ ಆಜ್ಞೆ ಮಾಡ್ತಾನೆ ಅರ್ಪಣೆ ಮಾಡ್ತಾನೆ ಆಜ್ಞಾಪತ್ ತೋ ವಾಧ್ಯಂ ಬಹು ವಿಧಂ ಪ್ರಯಾಣಾಯ ಪರೇಶಿತು ಗಣೇಶ್ವರಶ್ಚ ಸನ್ನದ್ಧ ನಾನಾ ವಾಹನ ಭೂಷಣ ಬಳಿಕ ಅಂದರೆ ಗಣೇಶ ಅಂತೇಳಿ ಹೇಳಿದರೆ ಗಣಗಳ ಅಧಿಪತಿ ಪ್ರಮಥಗಣಗಳ ಗಣೇಶ ಹಾಗೆ ನಾನಾ ಗಣಗಳು ಭಾಳಷ್ಟು ಬೇರೆ ಬೇರೆ ಗಣಗಳ ಸಂಖ್ಯೆಯನ್ನು ಕೂಡ ಹೇಳ್ತಾರೆ ಶಿವನ ಗಣಗಳ ಬಗ್ಗೆ ಪ್ರಮುಖ ಗಣಗಳು ಬೇ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹೇಳಲ್ಪಟ್ಟಿದೆ ಅಂಥ ಅವುಗಳ ಅಧಿಪತಿಗಳಿಗೆ ಗಣೇಶ ಹಾಗೆ ವಿನಾಯಕ ಅಂತೇಳಿ ಕೂಡ ಹೇಳ್ತವೆ ವಿನಾಯಕರು ಅಂದರೆ ಅದು ಒಂದು ಗಣಗಳಲ್ಲಿ ಒಂದು ಶಿವನ ಗಣಗಳಲ್ಲಿ ವಿನಾಯಕ ಅಂತೇಳಿ ಹೇಳಿದರೆ ಹಾಗೆ ಶಿವಸುತ್ತನೂ ಗಣಪತಿ ಅವನಿಗೂ ವಿನಾಯಕ ಅಂತೇಳಿ ಹೇಳ್ತಾರೆ ಹೀಗೆ ಯಾರಿಗೆ ಬೇರೆ ಅಂಥವರು ವಿನಾಯಕ ಅಂತೇಳಿ ಹಾಗೆ ವಿನಾ ನಾಯಕ ಹೀಗೆ ನೂರು ಗಣಗಳನ್ನು ಆಜ್ಞಾಪಿಸಿದ ಶಿವ ಯುದ್ಧಕ್ಕೆ ಹೋಗಲಿ ಯುದ್ಧ ಭೂಮಿಗೆ ಹೋಗಲಿಕ್ಕೆ ಬ್ರಹ್ಮ ವಿಷ್ಣುಗಳು ಯುದ್ಧ ಮಾಡ್ತಾ ಹೋಗಲಿಕ್ಕೆ ಸಂಸತ್ ಅದೇ ಸಂಸತ್ ಆ ಸಭೆಯಲ್ಲಿಯೇ ಆಜ್ಞಾಪ ಆಜ್ಞಾ ಇದು ಆಜ್ಞಾಪಿಸಿದ ತತೋ ವಾದ್ಯಂ ಬಹು ಪ್ರಯಾಣಾಯ ಪರೇಶಿತು ಗಣೇಶ್ವರಶ್ಚ ಸನ್ನದ್ಧಾ ನಾನಾ ವಾಹನ ಭೂಷಣ ಆ ಗಣಗಳು ಪರಮೇಶ್ವರನ ಪ್ರಯಾಣಕ್ಕೆ ಅಂದರೆ ತಾನು ಕೂಡ ಅಲ್ಲಿಗೆ ಈಗ ತಾನು ಹೋಗ್ತಾನೆ ಅವನು ಕರ್ಕೊಂಡು ನೂರು ಗಣಗಳನ್ನು ಕರ್ಕೊಂಡು ಹಾಗೆ ಹೋಗಲಿಕ್ಕೆ ಆ ಪ್ರಯಾಣಕ್ಕೆ ಮಂಗಳ ಬಾರಿಸುತ್ತಾ ಈ ಗಣಗಳು ತತಃ ವಾದ್ಯಂ ಬಹು ವಿಧಂ ನಾನಾ ವಾದ್ಯಗಳನ್ನು ಪ್ರಯಾಣಾಯ ಪರೇಶಿತು ಆ ಪರಮೇಶ್ವರನ ಪ್ರಯಾಣಕ್ಕಾಗಿ ಗಣೇಶ್ವರಶ್ಚ ಸನ್ನದ್ಧ ವಿವಿಧ ಗಣಗಳ ಅಧಿಪತಿಗಳು ಸನ್ನದ್ಧರಾದರು ನಾನಾ ವಾಹನಭೂಷಣಾ ಬೇರೆ ಬೇರೆ ಅನೇಕ ವಾಹನ ಅಲಂಕಾರಗಳನ್ನ ಮಾಡಿ ಸಿದ್ಧರಾದರು ಸನ್ನದ್ಧರಾದರು ಯುದ್ಧಕ್ಕೆ ಪ್ರಣವಾಕಾರಮಾಂತಂ ಪಂಚಮಂಡಲಮಂಡಿತಮ ಆರುಥಂ ಭದ್ರಮಂಬಿಪತಿರೀಶ್ವರ ಸಸೂನುಗಣ ಇಂದ್ರದ್ಯಾೇಪ್ಯನುಯು ಸುರ ಆಗ ಪಾರ್ವತಿಪತಿಯಾದ ಈಶ್ವರ ಅಂಬಿಕಾಪತಿ ಈಶ್ವರಃ ಮೊದಲಿನಿಂದ ಕೊನೆಯವರೆಗೂ ಓಂಕಾರದ ಆಕಾರವುಳ್ಳ ಅಂದರೆ ಪ್ರಣವಾಕಾರಮ್ಮ ಆದ್ಯಂತ ಇಡೀ ಆ ಗಣ ಒಂದು ಓಂಕಾರದ ಆಕಾರ ಇರತಕ್ಕಂತಹ ಪಂಚಮಂಡಲ ಮಂಡಿತಂ ಮಂಡಿತಮಂದರೆ ಐದು ಮಂಡಲಗಳಿಂದ ಕೂಡಿದ್ದುದು ಆಮೇಲೆ ಓಂಕಾರದ ಆಕಾರವುಳ್ಳದ್ದು ಆದಂತಹ ಮತ್ತು ಅಂತಹ ರಥವನ್ನು ಇವನು ಏರ್ತಾನೆ ಅಂಬಿಕಾಪತಿ ಅಂತ ಈಶ್ವರ ಗಿರಿಜಾಪತಿಯಾದಂತಹ ಸಸು ಊನು ಗಣಮ ಇಂದ್ರಾದ್ಯ ಅಂತಹ ರಥವನ್ನು ಏರಿ ಆ ರಥದ ಆಕಾರ ಆ ರೀತಿ ಇತ್ತು ಓಂಕಾರದ ಆಕಾರ ಐದು ಮಂಡಲಗಳಿಂದ ಮಂಡಲಗಳಿಂದ ಕೂಡಿದದಾಗಿರ್ತಕ್ಕಂತಹ ಓಂಕಾರದ ಆಕಾರವುಳ್ಳ ಐದು ಮಂಗಳ ಸ್ವರೂಪವಾದಂತಹ ಪಂಚಮಂಗಲ ಆದಂತಹ ಆ ರಥವನ್ನು ಏರಿ ಅವನು ಹೊರಡ್ತಾನೆ ಯುದ್ಧರಂಗಕ್ಕೆ ಶಿವ ಸಸೂನು ಗಣಮೀಂದ್ರಾದ್ಯ ಸರ್ವೇಪ್ಯನುಯು ಸುರ ಇಂದ್ರನೇ ಮೊದಲ ಅಂತ ಎಲ್ಲ ದೇವತೆಗಳು ಹಾಗೆ ಸ ಸೂನು ಗಣಂ ಗಣಂ ತನ್ನ ಮಕ್ಕಳು ಸೂನು ಅಂದರೆ ಪುತ್ರ ಮಗ ಮಕ್ಕಳು ಮತ್ತು ಗಣ ಗಣಗಳು ಇವರೆಲ್ಲ ಇಂದ್ರಾದಿಗಳು ಕೂಡ ಎಲ್ಲರೂ ಕೂಡ ಅವನನ್ನು ಅನುಸರಿಸಿ ಹೊರಟರು ಮಂಗಲ ಅಂತೇಳಿದರೆ ಐದು ಮಂಗಲಗಳು ಅಂತೇಳಿ ಇಲ್ಲಿ ಹೇಳ್ತಾರೆ ಮಂಗಳ ಅಥವಾ ಶುಭ ಶಿವ ಅಂತ ಹೇಳಿದರೆ ಮಂಗಳ ಐದು ಅಂಥೇಳಿದರೆ ಪಂಚಮ ಕಾರ್ಯಸಿದ್ಧಿ ಅಂಥೇಳಿ ಐದು ರೀತಿಯಾದದ್ದು ಮಂಗಳ ಅದನ್ನು ಕಾರ್ಯಸಿದ್ಧಿ ಆಗುವುದಕ್ಕೋಸ್ಕರವಾಗಿ ಎಲ್ಲ ಐದೈದು ಹ್ಞೂ ಐದು ಮಂಡಲಗಳಿಂದ ಕೂಡಿದ್ದುದು ಐದು ಮಂಗಳ ಸ್ವರೂಪವಾದಂತಹ ರಥವನ್ನು ಏರಿ ಹೊರಡುತ್ತಾನೆ ಚಿತ್ರಧ್ವಜ ವ್ಯಜನ ಚಾಮರಪುಷ್ಪವರ್ಷ ಸಂಗೀತನೃತ್ಯ ನಿವಹೈರವಿ ವಾದ್ಯವರ್ಗೈ ಸನ್ಮಾನ ಪಶುಪತಿ ಪರಯಾಚ ದೇವ್ಯಾ ಸಾಕಂತಯೋ ಸಾಮರಭೂಮಿ ಮಗಾತ್ಸೈನ್ಯ ಶಿವ ಹೇಗೆ ಹೋಗ್ತಾನೆ ಸಂತುಷ್ಟನಾಗಿ ಗಣಗಳೊಡನೆ ಪರಾಶಕ್ತಿಯ ಪಾರ್ವತಿಯೊಡನ್ನೇ ಈ ಬ್ರಹ್ಮವಿಷ್ಣುಗಳು ಯುದ್ಧ ಮಾಡ್ತಾ ಇರ್ತಂಥ ಸ್ಥಳಕ್ಕೆ ತೆರಳುತ್ತಾನೆ ಅಲ್ಲಿ ಚಿತ್ರಧ್ವಜ ವ್ಯಜನ ಚಾಮರ ಪುಷ್ಪವರ್ಷ ವಿಚಿತ್ರ ಚಿತ್ರ ವಿಚಿತ್ರವಾದಂತಹ ಧ್ವಜ ವ್ಯಜನ ಬೀಸಣಿಕೆ ಚಾಮರ ವ್ಯಜನ ಅದೆಲ್ಲ ಗಾಳಿ ಬೀಸುವಂಥದ್ದು ಚಾಮರ ಅಂದರೆ ಅದು ವ್ಯಜನ ಅಂದರೆ ಬೀಸಣಿಕೆ ಫ್ಯಾನ್ ಅಂತ ಹೇಳ್ತೇವೆ ಆ ಹ್ಯಾಂಡ್ ಫ್ಯಾನ್ ಇಲ್ಲಿ ಮತ್ತು ಚಾಮರ ಅಂತ ಹೇಳಿದರೆ ಚಾಮರ ಅದು ಕೂಡ ಒಂದು ಬೀಸುವಂಥದ್ದು ನೂಲ್ ನೂಲಾಗಿ ಇರ್ತದೆ ಆ ಪುಷ್ಪವರ್ಷ ಹಾಗೆ ಹೂವಿನ ಮಳೆ ಎಲ್ಲರೂ ದೇವತೆಗಳು ದೇವಾನ ದೇವತೆಗಳು ಪುಷ್ಪವರ್ಷವನ್ನು ಕೂಡ ಕರೀತಾ ಇರ್ತಾರೆ ಈ ಒಂದು ಯುದ್ಧರಂಗಕ್ಕೆ ಹೋಗುವ ಸಂದರ್ಭದಲ್ಲಿ ಸಂಗೀತ ನೃತ್ಯ ನಿವಹೈರಪಿ ವಾದ್ಯವರ್ಗೈ ನಾನಾ ವಾದ್ಯವರ್ಗಗಳಿಂದ ಕೂಡಿ ಸಂಗೀತ ನೃತ್ಯ ಸಮೂಹ ಎಲ್ಲ ಇತ್ತು ಅತ್ಯಂತ ಸಂಭ್ರಮದಿಂದ ಹೊರಟಿದ್ದಾರೆ ಯುದ್ಧಕ್ಕೆ ಸಮ್ಮಾನಿತ ಹಾಗೆ ಅತ್ಯಂತ ಮರ್ಯಾದ ಪೂರ್ವಕವಾಗಿ ಪಶುಪತಿ ಪರಯಾಚ ದೇವ್ಯಾ ಪರಾದೇವಿಯೊಂದಿಗೆ ಪರಾಶಕ್ತಿಯೊಂದಿಗೆ ಪರಮೇಶ್ವರಿ ಜಗದಂಬಿಕೆ ಶಂಕರಿ ಪಾರ್ವತಿ ಗಿರಿಜೆ ಎಷ್ಟೊಂದು ಹೆಸರುಗಳು ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ ಶಂಕರನ ಅರ್ಧಾಂಗಿ ಶಂಕರಿ ಅಥವಾ ಶಮ್ ಮಂಗಳ ಶುಭ ಶುಭವನ್ನು ಉಂಟು ಮಾಡುವಂಥವಳು ಗಿರಿಜೆ ಅಂದರೆ ಹುಟ್ಟಿದವಳು ಗಿರಿಜೆ ಪರ್ ಹಿಮ ಹಿಮವಂತನ ಪುತ್ರಿ ಪಾರ್ವತಿಯಿಂದ ಪರ್ವತ ಮಗಳು ಹೈಮಾವತಿ ಅಂದರೆ ಹಿಮವಂತನ ಪುತ್ರಿ ಪರಾಶಕ್ತಿ ಅಂದರೆ ಮೂಲಶಕ್ತಿ ಶ್ರೇಷ್ಠವಾದ ಶಕ್ತಿ ಹೀಗೆ ಬೇರೆ ಬೇರೆ ಹೀಗೆ ಸಮ್ಮಾನಿತ ಪಶುಪತಿ ಈ ಸಕಲ ಭೂತನಾತ ಸಕಲ ಜೀವಿಗಳ ಒಡೆಯಾದಂಥ ಶಿವನು ದೇವಿಯೊಂದಿಗೆ ಸೇರಿಕೊಂಡು ಸಾಕಂ ಸಮ ಅಂದರೆ ಸಮಂ ಸಾಕಂ ಸಾರ್ಧಂ ಹ್ಞೂ ಅಂತ ಹೇಳಿದರೆಲ್ಲ ಒಟ್ಟಿಗೆ ಜೊತೆಗೆ ಅಂತ ಅರ್ಥ ಆವಾಗ ಅವರೊಂದಿಗೆ ಹೋಗಿ ತಯೋ ಅವರೊಂದಿಗೆ ಸಮರಭೂಮಿ ಮಗಾತ್ಸ ಸೈನ್ಯ ಸೈನ್ಯ ಸಮೇತನಾಗಿ ಸಮರಭೂಮಿಗೆ ಹೋಗಿ ಹೋದನು ಸಮೀಕ್ಷಿತು ತಯೋರ್ ಯುದ್ಧಂ ನಿಗೂಢೋ ಭ್ರಂ ಸಮಾಪ್ತ ವಾದ್ಯ ನಿರ್ಘೋಷ ಶಾಂತೋ ರುಗಣ ಆ ಯುದ್ಧಭೂಮಿಗೆ ಬಂದಂಥ ಈಶ್ವರ ವಾದ್ಯ ನಿಲಿಸಿ ನಿಲ್ಲಿಸಿ ಪ್ರಮತಗಣಗಳನ್ನು ಕೂಡ ನಿಶ್ಶಬ್ದವಾಗಿರಿಸಿ ಗೂಢವಾಗಿ ಗುಪ್ತವಾಗಿ ಆಕಾಶದಲ್ಲಿ ಆ ಬ್ರಹ್ಮ ವಿಷ್ಣು ಯುದ್ಧವನ್ನು ನೋಡುತ್ತಾ ಸ್ವಲ್ಪ ಕಾಲ ನೋಡಿದರೆ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ನೋಡುವ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಇವರೆಲ್ಲ ಮಾಯವಾಗಿ ಅಲ್ಲಿ ನೋಡ್ತಾ ಇದ್ದರು ಅದೃಶ್ಯರಾಗಿ ಅಥ ಬ್ರಹ್ಮಚ್ಯುತೌ ವೀರೌ ಹಂತು ಕಾಮೋ ಪರಸ್ಪರಂ ಮಾಹೇಶ್ವರೇಣ ಚಾಸ್ತ್ರೇಣ ತಾಶುಪತೇನ ಚ ಆ ಸಮಯಕ್ಕೆ ಸರಿಯಾಗಿ ವೀರರಾದ ಬ್ರಹ್ಮವಿಷ್ಣು ಒಬ್ಬರನ್ನೊಬ್ರು ಕೊಲ್ಲಲಿಚ್ಛೆಯಿಂದ ಮಾಹೇಶ್ವರ ಪಾಶುಪತಾಸ್ತ್ರವನ್ನು ಪರಸ್ಪರ ಪ್ರಯೋಗ ಮಾಡ್ತಾರೆ ಅಸ್ತ್ರಜ್ವಲೈ ರಥೋ ದಂ ಬ್ರಹ್ಮವಿಷ್ಣುರ್ಜಗತ್ರಯಂ ಈಶೋಪಿತ್ತ ನಿರೀಕ್ಷ್ಯಾಥ ಹ್ಯಕಾಲ ಪ್ರಳಯಂ ಭೃಷ ಆಗ ಅಸ್ತ್ರಜ್ವಾಲಲೈ ಈ ಅಸ್ತ್ರದ ಜ್ವಾಲೆಗಳಿಂದ ಅಥೋ ಅಥಃ ದಗ್ಧಂ ಬ್ರಹ್ಮ ವಿಷ್ಣು ವಿಷ್ಣೋ ಜಗತ್ಯಂ ಆ ಜ್ವಾಲೆಯ ಮೂರು ಲೋಕಗಳು ಕೂಡ ದಹಿಸಲಿಕ್ಕೆ ಉರಿಲಿಕ್ಕೆ ಶುರುವಾಯಿತು ಹ್ಞೂ ಬ್ರಹ್ಮ ವಿಷ್ಣು ಪ್ರಯೋಗಿಸಿ ಪ್ರಯೋಗಿಸಿದಂತಹ ಆ ಪಾರ್ಶ್ವತ ಮತ್ತು ಮೂರು ಜಗತ್ತು ಮೂರು ಲೋಕಗಳು ಕೂಡ ಉರಿಲಿಕ್ಕೆ ಶುರುವಾಯಿತು ಈಶೋಪಿ ತಮ್ಮ ನಿರೀಕ್ಷ್ಯ ಅಥ ಪ್ರಳಯಂ ಭೃಷಂ ಈಶನು ಕೂಡ ಈ ಮಹಾ ಅಗ್ನಿರೂಪವಾದ ಇದು ಈ ಜಗತ್ತು ಅಗ್ನಿ ಈ ಒಂದು ಜ್ವಾಲೆಯಿಂದ ವಿ ಅಸ್ತ್ರಗಳ ಅಗ್ನಿಯಿಂದ ಚುರುತ್ತಾಯಿರ್ತಕ್ಕಂಥದನ್ನು ನೋಡಿ ಅಕಾಲ ಪ್ರಳಯವಾಗ್ತದೆ ಖಂಡಿತವಾಗಿಯೂ ಹೀಗೆ ಆದರೆ ಈಗ ಪ್ರಳಯಕಾಲ ಬರಲಿಲ್ಲ ಆದರೂ ಆಗ್ತದೆ ಅಕಾಲವಾಗಿ ಸಕಾಲದಲ್ಲಿ ಅಲ್ಲ ಅಂತ ಹೇಳಿ ನೀವನು ಕೂಡ ನಿರೀಕ್ಷೆ ಮಾಡಿ ಏನು ಮಾಡ್ತಾನೆ ಮಹಾನಲ ಸ್ತಂಭ ವಿಭೀಷಣಾಕೃತಿರ್ಬೂವ ತನ್ಮಧ್ಯ ತಲೇ ಮಹಾನಲಸ್ತಂಭ ವಿಭೀಷಣಾ ಶಿವನು ಪರಶಿವನು ಸದಾಶಿವ ಏನಾಗ್ತಾನೆ ಮಹಾ ದೊಡ್ಡ ಅನಲ ಸ್ತಂಭ ಜ್ಯೋತಿರ್ಮಯವಾದ ಅಥವಾ ಬೆಂಕಿಯ ಜ್ವಾಲೆಯಂತೆ ಇರತಕ್ಕಂಥ ಒಂದು ಸ್ತಂಭ ಕಂಬ ವಿಭೀಷಣಾಕೃತಿ ಅತ್ಯಂತ ಹೆದರಿಕೆಯನ್ನು ಉಂಟುವಂಥ ದೊಡ್ಡ ಗಾತ್ರ ಹಾಗೂ ಬೆಂಕಿಯ ಜ್ವಾಲೆಯ ಅಥವಾ ಜ್ಯೋತಿ ಪ್ರಕಾಶದಂತೆ ಬೆಳಗುತ್ತಾ ಕೋಟಿ ಸೂರ್ಯ ಅಥವಾ ಅನಂತ ಸೂರ್ಯ ಪ್ರಕಾಶದಿಂದ ಬೆಳಗುತ್ತಾ ಆ ಸ್ತಂಭ ರೂಪದಲ್ಲಿ ಬಭುವ ತನ್ಮಧ್ಯ ತಲೆ ನಿರಾಕಾರನಾದ ಆಸದ ಶಿವನು ನಿಷ್ಕಲನು ನಿರಾಕಾರನು ಯಾವುದೇ ಕಲೆ ಅಥವಾ ರೂಪ ಇಲ್ಲದವನು ಮಹಾ ಅಗ್ನಿರೂಪವಾದ ಸ್ತಂಭ ರೂಪನಾಗಿ ಬ್ರಹ್ಮವಿಷ್ಣುವ ಮಧ್ಯದಲ್ಲಿ ಆವಿರ್ಭವಿಸ್ತಾನೆ ಬಹುವ ತನ್ಮಧ್ಯ ತಲೆ ಅವರ ಮಧ್ಯದಲ್ಲಿ ಆವಿರ್ಭಾವ ಆಗ್ತದೆ ಅದನ್ನೇ ಮಹಾಲಿಂಗ ಲಿಂಗ ಅಂತೇಳಿ ಹೇಳುವಂಥದ್ದು ಮಹಾಲಿಂಗ ಶಿವನಿಗೆ ಆ ಹೆಸರು ತೇ ಅಸ್ತ್ರೇ ಚಾಪಿ ಸಜ್ಜಾಲೆ ಲೋಕ ಸಂಹರಣಕ್ಷೇ ನಿಪೇತು ನಿಪೇ ತು ಕ್ಷಣ ಹ್ಯಾರ್ಭೂತೇ ಮಹಾನಲೆ ಆ ಕೂಡಲೇ ಭಯಂಕರವಾದ ಜ್ವಾಲೆಯಿಂದ ಲೋಕವನ್ನು ದಯಿಸ್ತಾ ಇರತಂಥ ಆ ಮಾಹೇಶ್ವರಾಸ್ತ್ರ ಮತ್ತು ಪಾಶ್ಪತಾಸ್ತ್ರಗಳು ಮಹಾ ನಿರೂಪವಾದ ಆ ಸ್ತಂಭದಲ್ಲಿ ಶಾಂತವಾಯಿತಂತೆ ಯಾಕಂದರೆ ಮಾಹೇಶ್ವರ ಅಂದರೆ ಮಹೇಶ್ವರನಿಗೆ ಸಂಬಂಧಪಟ್ಟದ್ದು ಪಾಶುಪತ ಅಂತ ಹೇಳಿದರೆ ಪಶುಪತಿಗೆ ಸಂಬಂಧಪಟ್ಟದ್ದು ಅಸ್ತ್ರಗಳು ಎರಡೂ ಕೂಡ ಅದು ಈ ಸಾಕ್ಷಾತ್ ಪಶುಪತಿಯೇ ಅಲ್ಲಿ ಬಂದಾಗ ಅಥವಾ ಸಾಕ್ಷಾತ್ ಮಹೇಶ್ವರನೇ ಅಲ್ಲಿ ಅಗ್ನಿ ಲಿಂಗ ಅಥವಾ ಅಗ್ನಿಸ್ತಂಭದ ರೂಪದಲ್ಲಿ ಆವಿರ್ಭವಿಸಿದಾಗ ಅದರಲ್ಲಿ ಅವೆರಡೂ ಕೂಡ ಶಾಂತವಾದವು ಪ್ರಶಮನಗೊಂಡವು ಲೀನವಾದವು ತೇ ಅಸ್ತ್ರೆಯೇ ಚಾಪಿ ಸಜ್ಜಾಲಿ ಅಷ್ಟು ಉರಿತಾ ಇದ್ದರೂ ಕೂಡ ಲೋಕ ಸಂಹರಣಕ್ಷಮಿ ಲೋಕವನ್ನೇ ಸಂಹಾರ ಮಾಡತಕ್ಕಷ್ಟು ಸಾಮರ್ಥ್ಯ ಕ್ಷಮತೆ ಇದ್ದರೂ ಕೂಡ ನಿಪೇತತಃ ಅದರಲ್ಲಿ ಪತನಗೊಂಡವು ಹ್ಞೂ ಅಂದರೆ ನಾಶವಾದವು ಕ್ಷಣೀಯ ನೀವು ಆ ಕ್ಷಣದಲ್ಲಿ ಯಾವಿರ್ಭೂತೇ ಮಹಾನಲೇ ಆವಿರ್ಭೂತವಾದಂಥ ಆ ಮಹಾನಲದ ಅದರಲ್ಲಿ ಇದು ಅಲ್ಲಿ ಮರೆಯಾಯಿತು ಅದೃಶ್ಯವಾಯಿತು ಯಾಕಂತೇಳಿದರೆ ಉಪನಿಷತ್ತಿನಲ್ಲಿ ಕೂಡ ಬರ್ತದೆ ಅಂದರೆ ಆ ಒಂದು ನ ತತ್ರ ಸೂರ್ಯೋ ಭಾತಿ ನ ನೇಮಾ ವಿಧ್ಯು ಭಾಂತಿ ಕುತೋ ಯಮಗ್ನಿಹಿ ತಮೇವ ಭಾಂತಮನು ಭಾತಿ ತು ಭಾಸರ್ವಿದ ವಿಭಾತಿ ಅಂತೇಳಿ ಅಂದರೆ ಅಲ್ಲಿ ಇಲ್ಲಿ ಆ ಪರಮಧಾಮದಲ್ಲಿ ಆ ಪರಬ್ರಹ್ಮನ ಪ್ರಕಾಶಿಯಲ್ಲಿದೆ ಅಲ್ಲಿ ನೂರ್ಯೋ ಭಾತಿ ಅಲ್ಲಿ ಸೂರ್ಯನೂ ಪ್ರಕಾಶಿಸಲಾರಾ ಯಾಕಂತೇಳಿದರೆ ಇದೇ ರೀತಿ ಈಗ ಹೇಳಿದ ಹಾಗೆ ಆ ಪ್ರಕಾಶದ ಮುಂದೆ ಈ ಪ್ರಕಾಶ ಏನೂ ಅಲ್ಲ ಒಬ್ಬ ಸೂರ್ಯನ ಪ್ರಕಾಶ ಯಾಕೆಂದರೆ ಅದು ಮೂಲ ಅವನಿಂದಲೇ ಇವನು ಅಂಥೇಳಿ ನಾ ಚಂದ್ರ ತಾರಕಂ ಚಂದ್ರನಕ್ಷತ್ರಗಳು ಕೂಡ ಅಲ್ಲಿ ಬೆಳಗಲಾರವು ಚಂದ್ರನಕ್ಷತ್ರಗಳು ನಾವೀಗಾಗಲೇ ಕಾಣ್ತಾ ಇದ್ದೇವೆ ಈ ಒಬ್ಬ ಸೂರ್ಯನ ಮುಂದೆಯೇ ಚಂದ್ರನಕ್ಷತ್ರಗಳು ಬೆಳಗುವುದಿಲ್ಲ ಹಗಲು ಹೊತ್ತಿನಲ್ಲಿ ನಮಗೆ ನೋಡಲಿಕ್ಕೆ ಆಗುವುದಿಲ್ಲ ಇವನ ಪ್ರಕಾಶದ ಮುಂದೆ ಹಾಗಿರುವಾಗ ಅಲ್ಲಿ ಹೇಗೆ ಸಾಧ್ಯ ಸೂರ್ಯನೇ ಬೆಳಗದೇ ಇರತಕ್ಕಂಥಲ್ಲಿ ಚಂದ್ರನಕ್ಷತ್ರಗಳ ಮಾತೆಯಲ್ಲಿ ನೇಮಾವಿದ್ಯುತೋ ಭಾಂತಿ ನ ಇಮಾಹ ವಿದ್ಯುತ್ ಈ ವಿದ್ಯುತ್ಗಳು ಅಂದರೆ ಮಿಂಚು ಗುಡುಗು ಸಿಡ್ಲು ಅಂದರೆ ಅಥವಾ ನಮ್ಮ ವಿದ್ಯುತ್ ಏನಿದೆ ಈಗ ನಾವು ಹೇಳ್ತೇವೆ ಎಲೆಕ್ಟ್ರಿಕ್ ಪವರ್ ಎಲೆಕ್ಟ್ರಿಸಿಟಿ ಇದು ಕೂಡ ಎಲ್ಲಿಗೆ ಅದು ಕೂಡ ಕಾಣುವುದಿಲ್ಲ ಆ ಮಹಾಪ್ರಕಾಶದ ಮುಂದೆ ಅನಂತ ಕೋಟಿ ತೇ ಸೂರ್ಯ ತೇಜಸ್ಸಿನ ಮುಂದೆ ಆ ಪರಬ್ರಹ್ಮ ಪ್ರಕಾಶದ ಮುಂದೆ ನ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಭಾ ಪ್ರಕಾಶ ಪ್ರಕಾಶಿಸುವುದಿಲ್ಲ ಅಲ್ಲಿ ನ ಇಮಾಹ ವಿದ್ಯುತ ಭಾಂತಿ ಕುತೂ ಅಯಂ ಇಷ್ಟೆಲ್ಲ ಇರುವಾಗ ಈ ಅಗ್ನಿ ಬೆಂಕಿ ಎಲ್ಲಿಗೆ ತಾನೇ ಪ್ರಕಾಶಿಸಿತು ಕಾಣಿಸ್ತದಲ್ಲಿ ಆ ಪ್ರಕಾಶದ ಮುಂದೆ ತಮೇವ ಭಾಂತಮ್ ಅನುಭಾತಿ ಸರ್ವ ಆ ಮಹಾ ಪ್ರಕಾಶವುಳ್ಳಂತಹ ಪ್ರಕಾಶಿಸ್ತಾ ಇರತಕ್ಕಂತಹ ಆ ಪರಬ್ರಹ್ಮ ತತ್ವದಿಂದಲೇ ಅವನ ಅದನ್ನನುಸರಿಸಿಯೇ ಇವೆಲ್ಲವೂ ಕೂಡ ಪ್ರಕಾಶಿಸ್ತವೆ ಅವನ ಪ್ರಕಾಶದಿಂದಾಗಿ ಈಗ ಹೇಗೆ ಸೂರ್ಯನ ಪ್ರಕಾಶ ಬಿದ್ದು ಚಂದ್ರ ಹೊಳಿತಾನು ಸ್ವಯಂ ಪ್ರಕಾಶ ಇಲ್ಲದಿದ್ದರೂ ಕೂಡ ಅದೇ ರೀತಿಯಲ್ಲಿ ಇವೆಲ್ಲವೂ ಕೂಡ ಬಾಕಿದ್ದದಲ್ಲ ಆ ಮೂಲ ಶಕ್ತಿಯ ಪ್ರಕಾಶದಿಂದಲೇ ಇವೆಲ್ಲ ಹೊಳೆಯುತ್ತವೆ ಸಸ್ಯ ಭಾಸ ಸರ್ವಿದಂ ವಿಭಾತಿ ಹೇಗೆ ರಿಫ್ಲೆಕ್ಟರ್ಸ್ ಹಾಕ್ತಾರೆ ರೋಡಿಗೆ ಮಾರ್ಗಗಳ ಬದಿಯಲ್ಲಿ ಹೈವೇ ಸೈಡ್ನಲ್ಲಿ ಅದು ಅದಕ್ಕೆ ಸ್ವಂತ ಪ್ರಕಾಶ ಇಲ್ಲ ಅದಕ್ಕೆ ಏನು ನಾವು ಲೈಟು ಹಾಕಿದರೆ ಆವಾಗ ಅದು ನಮಗೆ ಕಣ್ಣಿಗೆ ಕೋರೈಸುವಾಗಿ ಕಾಣ್ತದೆ ಅಂದರೆ ಇದು ಮೂಲ ಅದು ನಂತರ ಪ್ರತಿಬಿಂಬ ಚೇತ್ ಬಿಂಬ ಅಂತ ಹೇಳ್ತಾರೆ ಬಿಂಬ ಪ್ರತಿಬಿಂಬ ಅಂಥೇಳಿ ಮಾಧ್ವ ಸಂಪ್ರದಾಯದಲ್ಲಿ ಬರ್ತದೆ ಅಂದರೆ ಮೂಲ ಬಿಂಬ ಅಂತೇಳಿದರೆ ಪರಮಾತ್ಮ ಪ್ರತಿಬಿಂಬ ಅಂತೇಳಿದರೆ ಜೀವ ಜೀವಿಗಳು ಅಂತಕ್ಕಂಥದ್ದು ಅದರ ಛಾಯೆ ನೆರಳು ಇದ್ದ ಹಾಗೆ ಈಗ ಕುತೂಯಮಗ್ನಿಹಿ ತಮೇಯೋ ಭಾಂತಮ ಅನುಭಾತಿ ಸರ್ವಂ ತಸ ಸರ್ವಮಿದಂ ವಿಭಾತಿ ಅವನ ಬೆಳಕಿನಿಂದಲೇ ಅವನ ಪ್ರಕಾಶದಿಂದಲೇ ಇದೆಲ್ಲವೂ ಕೂಡ ಬೆಳಗ್ತದೆ ಅಂಥೇಳಿ ಹಾಗೆ ಇಲ್ಲಿ ಕೂಡ ಹಾಗೆ ಆಯಿತು ಈ ಮಹಾಲಿಂಗದ ಮುಂದೆ ಇವರ ಪಾಶುಪತಾಸ್ತ್ರವೂ ಇಲ್ಲ ಹಾಂ ಮಾಹೇಶ್ವರಾಸ್ತ್ರವೂ ಇಲ್ಲ ಜಗತ್ತಿನ ಪ್ರಳಯವೂ ಇಲ್ಲ ಯಾವುದೂ ಇಲ್ಲ ಎಲ್ಲವೂ ಅದರಲ್ಲಿ ಲಯವಾಗಿ ಹೋಯಿತು ದೃಷ್ಟ್ವಾ ತದ್ಭುತ ಚಿತ್ರಮಸ್ತ್ರಶಾಂತಿಕರಂ ಶುಭಂ ಕಮೇ ತದ್ಭುತದ್ಭುತಾಕಾರಂ ಇತ್ಯೂಚುಶ್ಚಪರಸ್ಪರಂ ಈ ಬ್ರಹ್ಮ ವಿಷ್ಣುಗಳಿಗೆ ಆಶ್ಚರ್ಯ ಆಯಿತು ಇದೇನಪ್ಪ ಹ್ಞೂ ಅತ್ಯದ್ಭುತವಾಗಿದೆ ನೋಡಿ ಅವರಿಗೆ ಅತ್ಯಂತ ಆಶ್ಚರ್ಯವಾಯಿತು ಚಿತ್ರಂ ಅತ್ಯಂತ ಚಿತ್ರವಿಚಿತ್ರವಾದದ್ದಿದು ಅಸ್ತ್ರ ಶಾಂತಿಕರಂ ಶುಭಂ ಇಷ್ಟು ಮಂಗಳಪ್ರದವಾದಂತಹ ಆಕಾರ ಇಷ್ಟು ಮಂಗಳಪ್ರದವಾದಂಥ ಇಷ್ಟು ಶುಭಪ್ರದವಾದಂತಹ ಲೋಕಶಾಂತಿಕರವಾದಂತಹ ಈ ಮಹಾ ಅಸ್ತ್ರಗಳನ್ನು ಲೋಕಪ್ರಳಯಕಾರ್ಯಗಳಾದ ಅಸ್ತ್ರಗಳನ್ನೇ ಶಾಂತಿ ಶಮನಗೊಳಿಸುವಷ್ಟು ಶಕ್ತಿ ಉಳ್ಳಂತಹ ಇದು ಯಾವುದಪ್ಪ ಈ ಒಂದು ಶಕ್ತಿ ಹೀರದ ಅದ್ಭುತ ಅದ್ಭುತ ಆಕಾರಂ ಈ ಅದ್ಭುತವಾದ ಆಕಾರ ಆಕೃತಿ ಅಂತಹ ಮಹಾಶಕ್ತಿ ಉಳ್ಳದ್ದು ತೇಜಸ್ಸು ಉಳ್ಳದ್ದು ಯಾವುದಿದು ಅಂಥೇಳಿ ಊಚುಹು ಚ ಪರಸ್ಪರಂ ಪರಸ್ಪರ ಅವರೆಲ್ಲ ಮಾತಾಡಿಕೊಂಡ್ರಂತೆ ಯಾರು ಅಲ್ಲಿ ಯುದ್ಧರಂಗದಲ್ಲಿದ್ದವರೆಲ್ಲ ಅತೀಂದ್ರಿಯದಂ ಸ್ತಂಭಂ ಅಗ್ನಿರೂಪಂ ಕಿ ಮುತ್ಥಿತ ಅಸ್ಯೋರ್ಧ್ವಮಿ ಆವಯೋರ್ ಲಕ್ಷ್ಯಮೇ ವಹೀ ಈ ಕಂಬ ಅತೀಂದ್ರಿಯಂ ಇಂದ್ರಿಯಗಳಿಗೆ ನಿಲ್ಕತಕ್ಕದ್ದಲ್ಲ ಇದು ಇಂದ್ರಿಯಾತೀತವಾದ್ದು ಇಂದ್ರಿಯಗಳನ್ನು ಮೀರಿದ್ದು ಕಣ್ಣು ಕಿ ಮುಗು ಚರ್ಮಕ್ಕೆ ಸಿಗುವಂಥದ್ದಲ್ಲ ಸಾಮಾನ್ಯವಾದಂಥ ಏನೋ ಬ್ರಹ್ಮ ವಿಷ್ಣುಗಳು ನೋಡಿದರು ಅಂತೇಳಷ್ಟೇ ಅವರು ದೇವತೆಗಳಾದ್ದರಿಂದ ದೇವರಾದ್ದರಿಂದ ಸ್ತಂಭಮ ಅಗ್ನಿ ಈ ಸ್ತಂಭಂ ಅಗ್ನಿರೂಪಂಗೆ ಮುತ್ಥಿತು ಅಗ್ನಿಯಂತೆ ಬೆಳಗ್ತಾಯಿದೆ ಇದು ಯಾಕೆ ಹೇಗೆ ಬಂತು ಹ್ಞೂ ಮೇಲೆ ಉತ್ಥಾನವಾಯಿತು ಮೇಲೆದ್ದು ಬಂತು ಅಸ್ಯ ಊರ್ಧ್ವಮಿ ಚ ಅಧಶ್ಚ ಆವಯೋರ್ ಲಕ್ಷ್ಯಮೇ ವಹಿ ಹ್ಞೂ ನಮಗೆ ಇದರ ಅರ್ಧಮಿ ಚ ಅಧಶ್ಚ ಇದರ ಮೇಲ್ಭಾಗವು ಕಾಣಿಸ್ತಾ ಇಲ್ಲ ಕೆಳಭಾಗವು ಕಾಣಿಸ್ತಾ ಇಲ್ಲ ಹ್ಞೂ ಕಡೆ ಕುಡಿ ಅಂತೇಳಿ ತುದಿ ಮೊದಲು ಕಾಣ ಇಲ್ಲದಂತಹದ್ದಾಗಿದೆ ಇದು ಹ್ಞೂ ಆವಯೋ ಲಕ್ಷ್ಯಂ ಏವ ಹಿ ಇದರ ಗೊತ್ತು ಗುರಿಯೇ ಗೊತ್ತಾಗ್ತಾ ಇಲ್ಲ ಅಂತೇಳಿ ಆಶ್ಚರ್ಯಪಡ್ತಾರೆ ಇತಿ ವ್ಯವಸ್ಥಿತವು ವೀರವು ಮಿಲಿತವು ವೀರಮಾನಿನವು ತತ್ಪರವು ತತ್ಪರೀಕ್ಷಾರ್ಥಂ ಪ್ರತಸ್ಥಾತೆ ಅಥ ಸತ್ವರಂ ಈ ಬ್ರಹ್ಮವಿಷ್ಣು ಈ ರೀತಿಯಾಗಿ ಯೋಚಿಸಿ ವೀರರು ಅಂಥೇಳಿ ಹ್ಞೂ ಇತಿ ವ್ಯವಸ್ಥಿತವು ವೀರವು ಮಿಲಿತವು ವೀರಮಾನಿನವು ಅಂದರೆ ತಾವೇ ವೀರರು ಎನ್ನತಕ್ಕಂತಹ ಮನಸ್ಸುಳ್ಳವರಾಗಿ ಹ್ಞೂ ವೀರಮಾನಿಗಳು ಅಂದರೆ ಹಾಂ ವೀರರಂದು ತಮ್ಮನ್ನು ತಿಳ್ಕೊಂಡವರು ಅಂಥವರು ಸೇರಿ ಪರಸ್ಪರ ಈ ರೀತಿ ಮಾತಾಡಿಕೊಂಡು ಇದರ ಬಗ್ಗೆ ಚಿಂತನೆ ಮಾಡ್ತಾ ಅದರ ಪರೀಕ್ಷೆಗಾಗಿ ಇದೇನಿರ್ಬೋದು ಈ ಒಂದು ಅದ್ಭುತವಾದ ಜ್ಯೋತಿರ್ಲಿಂಗ ಏನಿದು ಅಂಥೇಳಿ ಇದನ್ನು ಹುಡುಕಬೇಕು ಪರೀಕ್ಷೆ ಮಾಡಬೇಕು ಅಂಥೇಳಿ ಹೊರಟರು ಇದರ ಆದಿ ಅಂತ್ಯಗಳನ್ನು ನೋಡಬೇಕು ಅಂಥೇಳಿ ಪರೀಕ್ಷೆ ಮಾಡಬೇಕು ಆವಯೋರ್ಮಿಶ್ರಯೋಸ್ತತ್ರ ಕಾರ್ಯಮೇಕ ಸಂಭವೇತ್ ಇತ್ಯುಕ್ತ ಸೂಕರತನುರ್ವಿಷ್ಣು ತಸದಿ ಮೀ ಇವ್ ನಾವಿ ಇವರು ಈ ಇಬ್ಬರು ಒಂದು ಕಾರ್ಯ ಕೂಡ ಆಗಲಿಕ್ಕಿಲ್ಲ ಆವಯೋ ಮಿಶ್ರಯೋ ತತ್ರ ಕಾರ್ಯಮೇಕ ಸಂಭವೇತ್ ಯಾಕಂತ ಹೇಳಿದರೆ ಇಬ್ಬರು ಎಲ್ಲಿ ಯತ್ ಈಗ ಸರ್ವೇ ನಾಯಕ ಎಲ್ಲ ಎಲ್ಲರೂ ಒಂದು ಟೀಮಿನಲ್ಲಿ ಒಂದು ಒಂದು ಇದರಲ್ಲಿ ಸಮೂಹದಲ್ಲಿ ಎಲ್ಲರೂ ನಾಯಕರಾದರೆ ಆವಾಗ ಕೆಲಸ ಹಾಳಾಗ್ತದೆ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರ್ತದೆ ಹಾಗೆ ಇವರಿಬ್ಬರಿಲ್ಲಿ ಬ್ರಹ್ಮವಿಷ್ಣು ಮೊದಲೇ ವಾದದಲ್ಲಿದ್ದಾರೆ ನಾನು ಮೇಲೂ ನಾನು ಮೇಲೂ ನಾನೇ ದೊಡ್ಡ ಅಂಥೇಳಿ ಹಾಗಿರುವಾಗ ಅವರು ಒಟ್ಟಿಗೆ ಕೆಲಸ ಆಗಲಿಕ್ಕಿಲ್ಲ ಒಬ್ಬ ಒಂದು ಹೇಳ್ತಾ ಎತ್ತು ಏರಿಗೇಳಿದ್ರೆ ಎಮ್ಮೆ ನೀರಿಗೆ ಇಳಿತದೆ ಅಂಥೇಳಿ ಕೋಣ ನೀರಿಗೆ ಇಳಿತದೆ ಅಂತೇಳಿದಾಗೆ ಅಲ್ಲಿಗೆ ಕೆಲಸ ಆಗಲಿಕ್ಕಿಲ್ಲ ಅಂಥೇಳಿ ಅವ್ರಿಗೆ ಗೊತ್ತಾಯಿತು ಮೊದಲೇ ಹಾಗೆ ಅವರೇನು ಮಾಡಿದರು ಇತ್ಯಕ್ತ ಸೂಕರತನು ವಿಷ್ಣು ತಸ್ಯ ಆದಿಂ ಈಂ ಹೀಗೆ ಹೇಳಿ ವಿಷ್ಣು ಏನು ಹೇಳ್ತಾನೆ ಏನು ಮಾಡ್ತಾನೆ ವರಾಹ ಸ್ವರೂಪವನ್ನು ಸೂಕರ ತನು ಸೂಕರ ಅಂದರೆ ಸೂ ಎನ್ನತಕ್ಕಂತಹ ಶಬ್ದವನ್ನ ಉಂಟು ಮಾಡುವಂಥದ್ದು ಹಂದಿ ಸೂಕರ ತನು ಅಂತಹ ಆಕಾರವುಳ್ಳವನಾಗಿ ವರಾಹ ರೂಪಿನಿಂದ ವರಾಹ ಅಂದರೆ ವರಾನ ಆಹಂತಿ ಅಂದರೆ ದುಷ್ಟ ರಕ್ಕಸರ ಎಂತೆಂತಹ ಘೋರ ವರಗಳಿದ್ದರೂ ದೇವತೆಗಳಿಂದ ಪಡ ತಪಸ್ಸಿನಿಂದ ಪಡೆದಂತಹ ವರ ಇದ್ದರೂ ಕೂಡ ಅವುಗಳನ್ನು ನಾಶ ಮಾಡಬಲ್ಲವನು ಅಂದರೆ ಹಾಗಿದ್ರೂ ಕೂಡ ಅಂಥ ರಾಕ್ಷಸರನ್ನು ಅವನು ಹಂತಿ ಕೊಲ್ಲುತ್ತಾನೆ ಹಾಗಾಗಿ ವರಾಹ ಅಂತೇಳಿ ಹೀಗೆ ವರಾಹ ಸ್ವರೂಪವನ್ನು ತಾಳಿ ವಿಷ್ಣು ಅದರ ಆದಿ ಬುಡ ಮೂಲ ಎಲ್ಲಿದೆ ಅಂಥೇಳಿ ಅವನು ಹೊರಟ ನೋಡಲಿಕ್ಕೆ ಆ ಸ್ತಂಭದ ಬುಡವನ್ನು ನೋಡಲಿಕ್ಕೆ ಹೋದ ಬ್ರಹ್ಮ ತಥಾ ಬ್ರಹ್ಮ ಹಂಸತನುಹು ಅಂದರೆ ನೋಡಿ ಸೂಕರ ಅಂದರೆ ಹಂದಿ ಸಾಮಾನ್ಯವಾಗಿ ಈಗಲೂ ಕೂಡ ಹಂದಿಯೇನು ಮಣ್ಣಿನ ಅಡಿಯದ್ದನ್ನೇ ತಿನ್ನುವಂಥದ್ದು ಕೆಳಕ್ಕೆ ಅದು ಕೆಳಗೆ ನೋಡೋದು ಅಧೋ ಮುಖ ಅದರದ್ದು ತಮೋಗುಣ ಅಂತ ಹೇಳ್ಬೋದು ಅದರ ಒಂದು ಪ್ರತೀಕ ಈಗ ಇಲ್ಲಿ ಇವನು ವಿಷ್ಣು ಇದರ ಅಡಿಗೆ ಮೂಲವನ್ನು ಹುಡುಕ್ಲಿಕ್ಕೆ ಹಂದಿಯ ರೂಪವನ್ನು ತಾಳಿ ಹೋದ ಅಂದರೆ ಮಣ್ಣಿನ ಅಡಿಯೋ ಅಥವಾ ಈಗ ಅಧೋ ಭಾಗ ಬ್ರಹ್ಮ ಏನು ಮಾಡಿದ ಹಂಸ ರೂಪಿಯಾಗಿ ಅಂದರೆ ಹೌದು ಹಂಸನ ರೂಪವನ್ನು ತಾಳಿ ಹಂಸಪಕ್ಷಿ ರೂಪು ಅಂತ ಮೇಲಕ್ಕೆ ರೆಕ್ಕೆ ಇರುವಂಥದ್ದು ಮೇಲೆ ಹೋಗಿ ಹಾರುವಂಥದ್ದು ಅದು ಈ ಜ್ಯೋತಿರ್ಲಿಂಗದ ಮೇಲ್ಭಾಗಕ್ಕೆ ತುದಿ ಎಲ್ಲಿದೆ ಅಂತೇಳಿ ಹುಡುಕಿಕೊಂಡು ಹೊರಟ ತಥಾ ಬ್ರಹ್ಮ ಹಂಸತನುಃ ತದಂತೀಕ್ಷಿತು ವ್ಯಯೌ ಅದರ ಅಂತ್ಯವನ್ನು ತುದಿಯನ್ನು ಅಂತ್ಯ ಮೂಲ ಇವನು ಅಂತ್ಯವನ್ನು ನೋಡಲಿಕ್ಕೆ ಹೊರಟ ಭಿತ್ವಾ ಪಾತಾಳ ದೂರತರಂ ಹರಿಹಿ ಈ ಹಶಿಹರಿ ವರಾಹ ರೂಪ ಧರಿಸಿ ಹೋಗಿ ಹೋಗಿ ಕೆಳಗಡೆ ಹೋದ ಪಾತಾಳ ಲೋಕವು ಕೂಡ ಕಳೀತಂತೆ ಅಂದರೆ ಹದಿನಾಲ್ಕು ಲೋಕಗಳು ತಮಗೆಲ್ಲ ಗೊತ್ತು ಚತುರ್ದಶ ಭುವನಗಳು ಅಂಥೇಳಿ ಕೆಳಗಡೆ 7 ಮೇಲೆ ಏಳು ಒಟ್ಟು ಹದಿನಾಲ್ಕು ಲೋಕಗಳು ಸಪ್ತ ಊರ್ಧ್ವ ಲೋಕಗಳು ಸಪ್ತ ಅಧೋಲೋಕಗಳು ಕೆಳಗಿನದ್ದು ಅತಲ ಒಂದೊಂದು ಹಂತ ಹಂತವಾಗಿದೆ ಕೆಳಗಿಳ ಕೆಳಕ್ಕೆ ಹೋಗುವಂಥದ್ದು ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಳ ಅಂತೇಳಿ ಏಳು ಲೋಕಗಳು ಇದು ಭೂಮಿಯಿಂದ ಕೆಳಕ್ಕೆ ಭೂಮಿಯನ್ನು ಸೇರಿಸಿ ಏಳು ಲೋಕಗಳು ಮೇಲಕ್ಕಿದೆ ಸಪ್ತ ಊರ್ಧ್ವ ಲೋಕಗಳು ಭೂ ಭುವ ಸುವಃ ಮಹಃ ಜನಃ ತಪಃ ಸತ್ಯ ಅಂಥೇಳಿ ಏಳು ಮೇಲ್ನದ್ದು ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕ ಅಂಥೇಳಿ ಸತ್ಯಲೋಕದಲ್ಲಿ ಬ್ರಹ್ಮ ಇರ್ತಾನೆ ಚತುರ್ಮುಖ ಬ್ರಹ್ಮ ಹೀಗೆ ಇದು ಮೇಲನ್ನೇ ಇಳೋದಕ್ಕು ಹಾಗೆ ಅವನದ್ದು ಲೋಕ ಸತ್ಯಲೋಕ ಅಲ್ಲು ಹಾಗೆ ಅವನು ಮೇಲುಗಳಗೆ ಹಂಸ ಹಂಸರೂಪಿಯಾಗಿ ಹೋದ ಹುಡುಕಿದ ಈ ಶಿವಲಿಂಗದ ಮೇಲ್ಭಾಗವನ್ನು ನೋಡಲಿಕ್ಕೆ ನಾ ಅಪಶ್ಯತ್ ತಸ್ಯ ಸಂಸ್ಥಾನಂ ಸ್ತಂಭಸ್ಯ ವರ್ಚಸಃ ಈ ವಿಷ್ಣು ಪಾತಾಳವನ್ನು ಮೀರಿ ಹೋದ ಅಂತೆ ಕೆಳಕಡೆ ಕೆಳಗೆ ಕೆಳಗೆ ಪಾತಾಳ ಕೆಳಗಿನದ್ದು ಇರುವುದರಲ್ಲಿ ಅದೋ ಲೋಕಗಳಲ್ಲಿ ಕೆಳಗಿನದ್ದು ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಅಂತೇಳಿ ಈ ಪಾತಾಳವನ್ನು ಮೀರಿ ಹೋದರೂ ಕೂಡ ಅವನಿಗೆ ಈ ತೇಜೋ ರೂಪಿಯಾದ ಸ್ತಂಭದ ನೆಲೆಯೇ ಸಿಗಲಿಲ್ಲ ಬುಡವೇ ಸಿಗಲಿಲ್ಲ ಅದ ಕಾರಣ ತುಂಬ ಬಳಲಿ ಬೆಂಡಾಗಿ ವರಾಹ ರೂಪಿಯಾದಂತಹ ವಿಷ್ಣು ತಾವು ಈಗ ಯುದ್ಧ ಮಾಡಿದಂತಹ ಪ್ರಣರಂಗಕ್ಕೆ ಯುದ್ಧಭೂಮಿಗೆ ಪುನಃ ಹಿಂದಿರುತ್ತಾನೆ ನಾ ಅಪಶ್ಯತ್ ತಸ ಸಂಸ್ಥಾನಂ ಸ್ತಂಭಸ ಅನಲವರ್ಚಸ ಶ್ರಾಂತ ಸಹ ಸೂಕರ ಹರಿಹಿ ವರಾಹರು ಪಂದಾದಂಥ ಹರಿಯು ಪ್ರಾಪ ಪೂರ್ವ ರಣಾಂಗಣಂ ಹಿಂದಿನ ರಣಾಂಗಣಕ್ಕೆ ಬಂದು ತಲುಪ್ತಾನೆ ಅಥ ಗಚ್ಚಂಸ್ತುವ್ಯೌಂನಾಚ ವಿಧಿಸ್ತಾತ ಪಿ ತಾತವ ದದರ್ಶಕೇತಕೀಯ ಪುಷ್ಪಂ ಕಿಂಚಿದ್ವಿಚ್ಯುತ ಅದ್ಭುತ ಆದರೆ ಮೇಲೆ ಹೋದಂಥ ಈ ಬ್ರಹ್ಮ ವಿಧಿ ಅತ್ತಲಾಗಿ ನಿನ್ನ ತಂದೆಯಾದಂತಹ ಬ್ರಹ್ಮ ಪಿತಾ ತವ ಸನತ್ ಕುಮಾರನಿಗೆ ಹೇಳುವಂಥದ್ದಿಲ್ಲಿ ನಂದಿಕೇಶ್ವರ ಈ ಕಥೆಯನ್ನು ಎಲೆ ಸನತ್ ಕುಮಾರನೇ ಸನತ್ಕ ಸನತನ ಸನತ್ ಕುಮಾರ ಸನಾತನ ಇವರು ನಾಲ್ಕು ಜನ ಬ್ರಹ್ಮ ಈ ಸನತ್ ಹೇಳ್ತಾನೆ ನಂದಿಕೇಶ್ವರ ನಿನ್ನ ತಂದೆಯಾದ ಬ್ರಹ್ಮ ಹಂಸರೂಪಿಯಾಗಿ ಆಕಾಶಮಾರ್ಗದಲ್ಲಿ ಹೋಗ್ತಾ ಅತ ಗಚ್ಚಂಸ್ತು ವ್ಯೋಮ್ನ ಚ ವಿಧಿ ತಾತ ಪಿತಾ ಅಥವಾ ದದರ್ಶಕೇತಕಿ ಈ ಪುಷ್ಪ ಮೇಲೆಯಿಂದ ಮೇ ಕಿಂಚಿದ್ ವಿಚ್ಯುತದ್ಭುತಂ ವಿಚ್ಯುತವಾದ ಇಲ್ಲಿಂದಲೋ ಜಾರಿ ಬಿದ್ದಂತೆ ಹಾಂ ತೋರ್ತಾ ಇರ್ತಕ್ಕಂಥ ಚ್ಯುತವಾದ್ದು ಚ್ಯುತ ಅಂದರೆ ಜಾರುವಂಥದ್ದು ಅಂತೇಳಿ ಜಾರಿ ಬಿದ್ದದ್ದು ಅಂತೇಳಿ ಹಾಗೆ ಎಲ್ಲಿಂದೋ ಮೇಲಿಂದ ಬೀಳ್ತಾ ಇರ್ತಕ್ಕಂಥ ಕೇದಗಿ ಹೂವೊಂದನ್ನು ನೋಡಿದವನು ಅದ್ಭುತವಾದಂಥದ್ದು ಅಷ್ಟು ಎಲ್ಲಿಂದ ಬಂತಪ್ಪ ಈ ಕೇದಗಿ ಪುಷ್ಪ ಅಂಥೇಳಿ ಅತಿ ಸೌರಭ್ಯ ಮಾಮ್ಲ ಅತಿ ಸೌರಭ್ಯಮ್ಲ ಬಹು ವರ್ಷಚ್ಯುತ ತಥಾ ಅನ್ವೀಕ್ಷ ಕೃತ್ಯಂ ಭಗವಾನ್ ಪರಮೇಶ್ವರ ಹೋ ಅತ್ತಲಾಗಿ ಇದು ಮೇಲೆ ಹೋಗ್ತಾ ಇದ್ದ ಹಾಗೆ ಈ ಹೂವು ಸ್ವಲ್ಪವೂ ಬಾಡದೆ ಅತಿ ಸೌರಭ್ಯಂ ಅಮ್ಲಾನಂ ಅತ್ಯಂತ ಪರಿಮಳ ಭರಿತವಾಗಿ ಕೂಡ ಸೌರಭ್ಯಂ ಅಮ್ಲಾನಂಾನ ಅಂದರೆ ಬಾಡಿದ ಅಂಥೇಳಿ ಅಮ್ಲಾನ ಅಂದರೆ ಅಂದರೆ ಈಗ ಮ್ಲಾನವದ ಅಂದರೆ ದುಃಖಿತ ಮ ಮುದುಡಿದ ಮುಖ ಉಳ್ಳವ ಅಂಥೇಳಿ ಹಾಗೆ ಅಮ್ಲಾನ ಅಂದರೆ ಅರಳಿದ ಅಥವಾ ಬಾಡದೆ ಇರತಕ್ಕಂತಹ ಈ ಪುಷ್ಪ ಕೇದಕಿ ಪುಷ್ಪ ಮೇಲಿಂದ ಪರಿಮಳಯುತವಾಗಿ ಬೀಳ್ತಾ ಉಂಟು ಕೆಳಗಡೆಗೆ ಬಹು ವರ್ಷ ಅಚ್ಯುತಮ್ ತತ ಹಾಗೆ ಇದು ಅನೇಕ ವರ್ಷಗಳಿಂದ ಬೀಳುತ್ತಾ ಇರ್ತಂತೆ ಮೇಲಿಂದ ಕೆಳಗಡೆ ಬಾಡದೆ ಕೇತಗಿ ಪುಷ್ಪ ಬಾಡೋದಿಲ್ಲ ಬೇಗ ನಮಗೆ ಗೊತ್ತು ಅಲ್ವಾ ಹೀಗೆ ಅನ್ವೀಕ್ಷ ಕೃತ್ಯಂ ಭಗವಾನ್ ಪರಮೇಶ್ವರ ಬ್ರಹ್ಮ ವಿಷ್ಣುಗಳ ಒಂದು ಚೇಷ್ಟೆಗಳನ್ನು ನೋಡಿ ಬುಡ ಕೊನೆಗಳನ್ನು ಪರೀಕ್ಷಿಸಿ ಹೊರಟಿರುವುದು ನೋಡಿ ಈ ಪರಮೇಶ್ವರ ಏನು ಮಾಡ್ತಾನೆ ಪರಿಹಾಸಂತ ಕೃತವಾನ್ ಕಂಪನಾ ಚಲಿತ ಶಿರೋ ನಗಾಡ್ತಾನಂತೆ ತನ್ನಲ್ಲಿಯೇ ತಾನು ನಗತಾನೆ ಹಾಂ ಬ್ರಹ್ಮ ವಿಷ್ಣುಗಳೇ ಏನು ಮಾಡ್ತಾಯಿದ್ದೀರಿ ನೀವು ಅಂತೇಳಿ ಅವನಿಗೆ ನಗು ಬರ್ತದೆ ಆ ನಗುವಾಗ ಶಿರ ಅವನ ತಲೆ ಅಲ್ಲಾಡಿ ಅದರಿಂದ ಬಿದ್ದಂಥ ಕೇದಕಿ ಪುಷ್ಪ ಅಂತ ಇದೆ ಶಿರಸು ಅಲುಗಿದಾಗ ಹ್ಞೂ ಕೃತವಾನ್ ಕಂಪನಾ ಚಲಿತ ಶಿರ ತಸ್ಮತ್ ತಾವನು ಗೃಹಾತು ಚ್ಯುತ ಕೇತಕಮು ಆಗ ಅವನ ಶಿರಸ್ಸಿನಲ್ಲಿದ್ದ ಉತ್ತಮವಾದ ಕೇದಗಿ ಪುಷ್ಪ ಬ್ರಹ್ಮ ವಿಷ್ಣುವಿನ ಅನುಗ್ರಹಕ್ಕಾಗಿಯೇ ಇದು ಕೆಳಗೆ ಬಿತ್ತು ಕಿಂ ತ್ವ ಪತಸಿ ಪುಷ್ಪೇಶ ಪುಷ್ಪರಾಟ್ಕೇನ ವಾ ಧೃತ ಆಧಿಮಸ್ಯಾಪ್ರಮೇಯಸ್ಯ ಸ್ತಂಭಮಧ್ಯಾಚ್ಯುತಶ್ಚಿರಂ ಆಗ ಬ್ರಹ್ಮ ಕೇಳ್ತಾನೆ ಬ್ರಹ್ಮ ಮೇಲೆ ಅವನಿಗೆ ಮೊದಲು ಕಂಡದ್ದು ಕೇದಗಿ ಪುಷ್ಪ ವಿಷ್ಣು ಕೆಳಗಡೆ ಹೋದ್ದು ಕೆಳಗೆ ಅವನು ವಾಪಸ್ ಬಂದಿದ್ದಾನೆ ಮೂಲಸ್ಥಾನಕ್ಕೆ ಅಂದರೆ ಯುದ್ಧ ಮಾಡ್ತಾ ಇದ್ದೆ ಅಲ್ಲಿಗೆ ಬ್ರಹ್ಮ ಮೇಲೆ ಹೋದವು ಇನ್ನು ಬರಬೇಕಷ್ಟೇ ಮೇಲೆ ಹೋಗ್ತಾ ಇದ್ದಾಗ ಆ ಮೇಲಿಂದ ಕೆಳಗೆ ಒಂದು ಕೇದಗಿ ಪುಷ್ಪ ಬೀಳ್ತಾ ಇದೆ ಅದ್ರ ಕೇಳ್ತಾನೆ ಬ್ರಹ್ಮ ಕಿಂ ತ್ವಂ ಪತಾಸಿ ಪುಷ್ಪೇಶ ಎಲ್ಲ ಹ್ಞೂ ಕೇದಗಿಯೇ ಹ್ಞೂ ಪುಷ್ಪರಾಟ್ ರಾಟ್ ಅಂದರೆ ರಾಟ್ ದೀಪ್ತವು ರಾಜ್ಯ ದೀಪ್ತಿ ಎನ್ನು ಬೆಳಗುವಂತಹ ಎನ್ನತಕ್ಕಂಥ ಅರ್ಥ ರಾಜ ಅಂತ ಹೇಳಿದರೆ ವಿರಾಜಮಾನ ಅಂತ ಹೇಳಿದರೆ ಹಾಗೆ ರಂಜನೆ ರಂಜನೆಯನ್ನುವಂಥ ಇನ್ನೊಂದು ಅರ್ಥವೂ ಇದೆ ರಂಜನೆ ಮಾಡತಕ್ಕಂಥವು ಹಾಗೆ ಪ್ರಕಾಶಮಾನವಾಗಿ ಬೆಳೆ ಬೆಳಗತಕ್ಕಂಥ ಹಾಗಾಗಿ ರಾಜಾ ಪ್ರತ್ಯಕ್ಷ ದೇವತ ಅಂತ ಹೇಳಿದರು ಭೂಲೋಕದಲ್ಲಿ ರಾಜನೇ ಎಲ್ಲಿ ಆಗಲಿ ಅವನು ಪ್ರತ್ಯಕ್ಷ ದೇವತೆ ದೇವ ಅಂದರೆ ಬೆಳಗುವಂಥದ್ದು ದೀವು ಹ್ಞೂ ದೀವು ದೀಪ್ತವು ಕಾಂತವು ಅಂಥೇಳಿ ಈಗ ಹೀಗೆ ಈ ಪುಷ್ಪ ರಾಜನ ಅಂತ ಕೇದಗೆ ಪುಷ್ಪ ಪುಷ್ಪ ಎಲೆ ಪುಷ್ಪ ರಾಜನೇ ಅಂತೇಳಿ ಕೇಳಿ ನೀನು ಎಲ್ಲಿಂದ ಬೀಳ್ತಾ ಇದ್ದಿ ಯಾಕೆ ಬೀಳ್ತಾ ಇದ್ದೀ ಕೇನವೋ ಆದರೂತಃ ಯಾರು ಧರಿಸಿದ್ರು ನೀನು ಯಾರ ಜುಟ್ಟಿನಿಂದ ಬೀಳ್ತಾ ಇದ್ದಿ ಕೆಳಗಡೆಗೆ ಯಾರ ತಲೆಯಿಂದ ಆದಿಮಸ್ಯ ಅಪ್ರಮೇಯಸ್ ಸ್ತಂಭಂ ಸ್ತಂಭ ಮದ್ಯಾತ್ ಚ್ಯುತ ಚಿರಂ ಎಷ್ಟು ಕಾಲದಿಂದ ನೀನು ಈ ರೀತಿ ಬೀಳ್ತಾ ಇದ್ದೀಯ ಈ ಅಪ್ರಮೇಯವಾದ ಅಳತೆಗೆ ಸಿಗದಂಥ ಈ ಸ್ತಂಭದಿಂದ ಸ್ತಂಭ ಮಧ್ಯಕ್ಕೆ ತಲುಪಿದೆಯಲ್ಲ ನೀನು ನೀ ಮೇಲಿಂದ ಯಾವಾಗ ಹೊರಟಿಯಪ್ಪ ನ ಸಂಪಶ್ಯಾ ತಸ್ಮಾತ್ ತ್ವ ಜಖ್ಯಾಶಾಮರ್ಶನಿ ಅಶ್ಯಾಂತಸ್ಯ ಚ ಸೇವಾರ್ಥಂ ಹಂಸಮೂರ್ತಿರಿ ಆಗತೋ ಇದರ ತು ತುದಿ ಕೊಂದು ತುದಿ ಕೊನೆ ಕಾಣದೆ ತುದಿ ಮೊದಲು ಕಾಣದೆ ನಾವು ನಾನು ಹೊರಡ್ ಇದನ್ನು ಹುಡುಕ್ತಾ ಇದ್ದೇನೆ ತುದಿಯಲ್ಲಿದೆ ಅಂಥೇಳಿ ಬಹಳ ಕಾಲದಿಂದ ಹೋಗಿ ಬರ್ತಾಯಿದ್ದೇನೆ ನೀನು ಎಷ್ಟು ಕಾಲದ ಮೇಲಿಂದ ಬರ್ತಾಯಿದ್ದೀಯಪ್ಪ ಹ್ಞೂ ಆದ್ದರಿಂದ ಈ ಸ್ತಂಭದ ಕೊನೆಯನ್ನು ಹ್ಞೂ ಈ ಕೇದಗಿ ಪುಷ್ಪ ಹೇಳ್ತದೆ ನಾನು ಎಷ್ಟೋ ಕಾಲದಿಂದ ಬರ್ತಾಯಿದ್ದೇನೆ ಮೇಲಿಂದ ಇದರ ನೆಲೆ ನನಗೇ ಕಾಣಿಸಲಿಲ್ಲ ಹಾಗಾದಮೇಲೆ ನೀನು ಕೂಡ ಈ ಸ್ತಂಭದ ಕೊನೆಯನ್ನು ನೋಡು ಆಶೆ ಬಿಡು ಅಂತೇಳಿ ಹೇಳ್ತದಂತೆ ಮೇಲೆ ಹೋದರೆ ನಿನಗೂ ಸಿಗಲಿಕ್ಕಿಲ್ಲ ನಾನು ಎಷ್ಟೋ ಕಾಲದಿಂದ ನಾನು ಕೂಡ ಪ್ರಯತ್ನಿಸ್ತಾ ಇದ್ದೆ ನನಗೇ ಕಾಣ್ತಾ ಇಲ್ಲ ಕಾಣಲಿಲ್ಲ ಅಂತೇಳಿ ಕೇದೆಗೆ ಪುಷ್ಪ ಹೇಳಿದ್ದಂತೆ ಇತ ಪರಂ ಸಖೇ ಮೇಧ್ಯ ಮಯಾ ಸಹ ತ್ವಯಾ ವಾಚ್ಯ ಮೇ ಆಗ ಬ್ರಹ್ಮ ಒಂದು ಒಪ್ಪಂದ ಮಾಡ್ತಾನೆ ಕೇದಗೆ ಇನ್ನು ಮುಂದೆ ಸಖೇ ನೀನು ನನ್ನ ಮಿತ್ರ ಮೇ ಅದ್ಯ ತ್ವಯ ಕರ್ತವ್ಯಮೆಪ್ಸಿತ ನನಗೊಂದು ಕೆಲಸ ಇದೆ ನಿನ್ನ ಹತ್ರ ಮಯಾ ಸಹ ತ್ವಯ ವಾಚ್ಯಮೇತದ್ ವಿಷ್ಣುಶ್ಚ ಸನ್ನಿಧ ನನ್ನ ಕುರಿತು ನನ್ನ ಪರವಾಗಿ ನೀನು ವಿಷ್ಣುವಿನ ಹತ್ರ ಹೇಳಬೇಕು ಒಂದು ಮಾತನ್ನು ಸ್ನೇಹಿತನಾಗಿ ನೀನು ನನಗೊಂದು ನಡೆಸಿಕೊಡಬೇಕು ಏನು ಅಂಥೇಳಿ ಸ್ತಂಭಾಂತೋ ವೀಕ್ಷಿ ಧಾತ್ರ ತತ್ರ ಸಾಕ್ಷ್ಯ ಸಾಕ್ಷ್ಯ ತತ್ರ ಸಾಕ್ಷ್ಯಂ ಅಹಂ ಅಂತೇಳಿ ಹೇಳಬೇಕು ಸಾಕ್ಷ್ಯೋಹಮ ತತ್ರ ತ ಸಾಕ್ಷ್ಯ ಅಹಂ ಅಚ್ಯುತ ನಾನು ಸಾಕ್ಷಿ ಸ್ತಂಭದ ಕುತ್ತುದಿಯನ್ನ ನೋಡಿದ್ದಾನೆ ಧಾತ್ರ ಅಂದರೆ ಧಾತ ಬ್ರಹ್ಮ ನೋಡಿದ್ದಾನೆ ಅಂಥೇಳಿ ನೀನು ಸಾಕ್ಷಿ ಹೇಳಬೇಕು ಬ್ರಹ್ಮ ನನ್ನ ಬಗ್ಗೆ ವಿಷ್ಣುವಿನಲ್ಲಿ ಇತ್ಯುಕ್ತ ಕೇತಕಂ ತತ್ರ ಪ್ರಣನಾಮ ಪುನಃ ಪುನಃ ಅಸತ್ಯಮಿ ಶಸ್ತಂ ಆಪತ್ಕಾಲದಲ್ಲಿ ಸುಳ್ಳನ್ನಾದರೂ ಹೇಳಬೋದು ಆಪತ್ ಕಾಲದಲ್ಲಿ ರಕ್ಷಣೆಗೋಸ್ಕರವಾಗಿ ಸುಳ್ಳು ನಾವೊಂದು ಸುಳ್ಳು ಹೇಳ್ಬೋದು ಅಂಥದ್ದು ಶಾಸ್ತ್ರವೇ ಇದೆ ಹಾಗಾಗಿ ಅತ್ಯಂತ ಆಪತ್ಕಾಲದಲ್ಲಿ ಹಾಗಾಗಿ ನೀನು ಇವನು ಕೇದಗಿನ ಪುನಃ ಪುನಃ ನಮಸ್ಕರಿಸಿ ಹೇಳ್ತಾನೆ ಈ ಬಗ್ಗೆ ಈ ರೀತಿ ನೀನು ಸುಳ್ಳು ಸಾಕ್ಷಿ ಹೇಳಬೇಕು ಹ್ಞೂ ಅಂದರೆ ಬ್ರಹ್ಮ ನೋಡಿದ್ದಾನೆ ತುದಿಯನ್ನು ನಾನು ಅಲ್ಲಿಂದಲೇ ಬರ್ತಾ ಅದಕ್ಕೆ ಸಾಕ್ಷಿ ನಾನು ಅಂಥೇಳಿ ಸಮೀಕ್ಷ್ಯತಾಚ್ಯುತ ಆಯತಶ್ರಮ ಪ್ರಣಷ್ಟರ್ಷನ್ ತುರ್ತರ್ಷಾಚೈನ ಪರಮಾರ್ಥಮಚ್ಯುತ ಷಂಡಾತ್ತವಾಸ್ಸವಿಧಿ ಸ್ಥೋಚ್ಯುತ ಅಂಥೇಳಿ ಮುಂದೆ ಬರ್ತದೆ ಇದರ ವಿಚಾರ ಇದನ್ನು ನಾಳೆ ದಿವಸ ನೋಡುವ ಹರೇರಾಮ ಓಂ ಸ್ವಸ್ತಿ ಶಿವಾರ್ಪಣಮಸ್ತು